ಶ್ರೀ ಗುರುಬ್ಜೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಮೊದಲನೆಯದ ಆದಂತಹ ವಿದ್ಯೇಶ್ವರ ಸಮಿತಿಯಲ್ಲಿ ಹದಿನೆಂಟನೇ ಅಧ್ಯಾಯವನ್ನು ನೋಡ್ತಾಯಿದ್ದೆವು ಅದರಲ್ಲಿ ಭಸ್ಮ ಅಥವಾ ವಿಭೂತಿಗಳು ಮೂರು ಬಗೆಯದ್ದು ಅಂತೇಳಿ ಹೇಳ್ತಾಯಿದ್ದೆವು ಒಂದು ಲೋಕಾಗ್ನಿಜ ಇನ್ನೊಂದು ಶಿವಾಗ್ನಿಜ ಇನ್ನೊಂದು ವೇದಾಗ್ನಿಜ ಅಂಥೇಳಿ ಲೋಕಾಗ್ನಿಜ ವೇದಾಗ್ನಿಜ ಮತ್ತು ಶಿವಾಗ್ನಿಜ ವಿಭೂಕ್ತಿಗಳು ಜ ಅಂದರೆ ಜನಿಸಿದ್ದು ಲೋಕಾಗ್ನಿಯಿಂದ ಜನಿಸಿದ್ರೆ ಲೋಕದಲ್ಲಿ ಸಾಮಾನ್ಯವಾಗಿ ಯಾವ ಬೆಂಕಿ ನಾವು ಉಪಯೋಗ ಮಾಡುತ್ತೇವೆ ಅದರಿಂದ ಹುಟ್ಟಿರ್ತಕ್ಕಂಥ ಅದರಿಂದ ಮಾಡಿರ್ತಕ್ಕಂಥ ಭಸ್ಮ ಬಿರಣಿ ಅಥವಾ ಬಿಲ್ಲು ವೃಕ್ಷದ ಅ ತೊಗಟ್ಟ ಇದು ಗಿಲ್ಲು ಇವುಗಳನ್ನು ಸಾಮಾನ್ಯವಾಗಿ ಅಂ ಬೆಂಕಿಯಲ್ಲಿ ಉರಿಸಿ ಮಾಡಿರ್ತಕ್ಕಂಥದ್ದು ಅದು ಲೋಕಾಗ್ನಿಜ ಭಸ್ಮ ಅಥವಾ ವಿಭೂತಿ ವೇದಾಗ್ನಿಜ ಅಂತೇಳಿದರೆ ಯಾವುದೇ ವೇದೋಕ್ತ ಹೋಮಗಳು ಯಜ್ಞಗಳು ಯಾಗಗಳು ನಡೆದ ನಂತರ ಉಳಿಯುತ್ತಾ ಇರ್ತಕ್ಕಂತಹ ಭಸ್ಮ ಅದು ವೇದಾಗ್ನಿಜ ಭಸ್ಮ ಅಥವಾ ವಿಭೂತಿ ಇನ್ನು ಶಿವಾಗ್ನಿಜ ಭಸ್ಮ ಅಥವಾ ಶಿವಾಗ್ನಿಜ ವಿಭೂತಿ ಅಂತೇಳಿದರೆ ಅಘೋರೇಭ್ಯೋ ಅಘೋರ ಮಂತ್ರ ಆ ಮಂತ್ರವನ್ನ ಉಚ್ಚಾರ ಮಾಡ್ತಾ ಬಿಲ್ಲೋ ವೃಕ್ಷದ ಕಟ್ಟಿಗೆಯನ್ನು ಕಾಷ್ಟವನ್ನು ಸುಟ್ಟು ಉಂಟಾಗಿರ್ತಕ್ಕಂಥ ಭಸ್ಮ ಅಥವಾ ವಿಭೂತಿ ಅದಕ್ಕೆ ಶಿವಾಗ್ನಿಜ ಭಸ್ಮ ಅಂತೇಳಿ ಹೇಳ್ತಾರೆ ಹಾಗೆ ಬಿಲ್ಲೋ ಮಾತ್ರ ಅಲ್ಲ ಅದರಲ್ಲಿ ಕಪಿಲವರ್ಣದ ಹಸುವಿನ ಅಥವಾ ಯಾವುದಾದ್ರೂ ಹಸುವಿನ ಸೆಕಣಿ ಶಮಿ ಅಶ್ವತ್ತ ಮುತ್ತುಗ ಆಲ ಅರಗ್ವದ ಬಿಲ್ವ ಇವುಗಳು ಯಾವುದೋ ಆಗ್ಬೋದು ಇವುಗಳನ್ನು ಈ ಅಘೋರ ಮಂತ್ರ ಸು ಸುಟ್ಟರೆ ಆಗ ಉಂಟಾಗದ ಭಸ್ಮಕ್ಕೆ ಅಥವಾ ಅವಿಭೂತಿಗೆ ಶಿವಾಗ್ನಿಯ ಭಸ್ಮ ಅಘೋರ ಮಂತ್ರದಿಂದ ಹೇಳಿ ಮಾಡಿದರೆ ಮೊದಲು ಅದನ್ನು ಕಟ್ಟಿಗೆಯನ್ನು ಸುಡುವುದಕ್ಕೆ ಉಪಯೋಗಿಸಬೇಕಾದಂಥದ್ದು ದರ್ಬೆ ದರ್ಬೆಗಳನ್ನು ದರ್ಬೆ ಉರಿಸಿ ಅದರಿಂದ ಈ ಕಟ್ಟಿಗೆ ಅಥವಾ ಸೌದೆಯನ್ನು ಉರಿಸಬೇಕಾಗ್ತದೆ ಆಮೇಲೆ ಚೆನ್ನಾಗಿ ಬಟ್ಟೆಯಿಂದ ಶೋಧಿಸಿ ಹೊಸ ಮಡಿಕೆಯಲ್ಲಿ ಅದನ್ನು ಸಂಗ್ರಹಿಸಿ ಇಡಬೇಕು ಭಸ್ಮ ಅಂತೇಳಿದ್ರೇನು ಅದರ ಶಬ್ದಾರ್ಥ ಶಿವನೇ ಹೇಳಿದ್ದಾನೆ ದೀಪ್ತಿ ಅಥವಾ ಪ್ರಕಾಶವನ್ನು ಉಂಟು ಮಾಡುವಂಥದ್ದು ಜ್ಞಾನವನ್ನು ಉಂಟು ಮಾಡುವಂಥದ್ದು ಬೆಳಕು ಪ್ರಕಾಶ ಜ್ಯೋತಿ ಹಾಗೆ ತುಂಬ ಪವಿತ್ರವಾದ ಕಾರಣ ಪೂಜಿಸಲು ಅರ್ಹವಾದದ್ದು ಪೂಜ್ಯವಾದದ್ದು ಎನ್ನತಕ್ಕಂಥ ಇತ್ಯಾದಿ ಅರ್ಥಗಳನ್ನು ಭಸ್ಮಶಬ್ದಕ್ಕೆ ಹಿಂದೆ ಶಿವನೇ ಅಥವಾ ಈಶ್ವರನೇ ಕಲ್ಪಿಸಿದ್ದಾನೆ ದೀಪ್ತ್ಯರ್ಥ ಸಂಗ್ರಹ್ಯಂ ಮನ್ಯತೆ ಪೂಜ್ಯತೆ ಅಪಿಚ ಭಸ್ಮಶಬ್ದ್ದಾರ್ಥ ಏವಃ ಪೂರ್ವ ತಥಾಕರೋತ್ ದೀಪ್ತ್ಯರ್ಥ ಆಮೇಲೆ ಸಂಗ್ರಹ್ಯಂ ಗ್ರಹಣಕ್ಕೆ ಯೋಗ್ಯವಾದದ್ದು ಸಂಗ್ರಹಿಸಲು ಯೋಗ್ಯವಾದ್ದು ದೀಪ್ತ್ಯರ್ಥವಾದ್ದು ಬೆಳಕು ಪ್ರಕಾಶ ಮನ್ಯತೆ ಅಂದರೆ ಅದಕ್ಕೆ ಮಾನನೀಯವಾದದ್ದು ಪೂಜಿಸಲು ಯೋಗ್ಯವಾದದ್ದು ಹಾಗೂ ಮನನ ಅಂದರೆ ಜ್ಞಾನ ತಿಳುವಳಿಕೆಯನ್ನು ಉಂಟು ಮಾಡುವಂಥದ್ದು ಪೂಜ್ಯತೆ ಪೂಜೆಗೆ ಯೋಗ್ಯವಾದದ್ದು ಇದು ಭಸ್ಮನ್ನ ಶಬ್ದದ ಅರ್ಥ ಅಂಥೇಳಿ ಹಾಗೆ ಮುಂದೆ ಇವತ್ತಿನ ಇದನ್ನು ನೋಡೋಣ ಅರುವತ್ತೇಳನೇ ಶ್ಲೋಕ ಈ ಅಧ್ಯಾಯದಲ್ಲಿ यथा स्वविषये राजा स्विष राजृति यहादी दग्ध्वासार भजन्ति वै यथा विविधान बहूं भक्ष्या दग्ध्वासतर सारात्व पीपुष्यती ತಥಾ ಪ್ರಪಂಚಕರ್ತಾಪಿ ಸ ಶಿವಃ ಸ್ವಾಧಿಷ್ಠೇಯ ಪ್ರಪಂಚಸ್ಯ ದಗ್ಧ್ವಾಸಾರಂ ಗೃಹೀತವಾ ಹೇಗೆ ಯಥಾ ಸ್ವವಿಷಯ ತನ್ನ ರಾಜ್ಯದಲ್ಲಿ ವಿಷಯ ಅಂದರೆ ರಾಜ್ಯ ಎನ್ನತಕ್ಕಂಥ ಅರ್ಥ ಇದೆ ಸಂಸ್ಕೃತದಲ್ಲಿ ರಾಜನಾದವನು ಸಾರಂ ಗೃತಿ ಯತ್ ಕರಂ ತನ್ನ ದೇಶದಲ್ಲಿ ಅಥವಾ ತನ್ನ ರಾಜ್ಯದಲ್ಲಿ ಪ್ರಜೆಗಳಿಂದ ಸಾರವಾದ ಕಂದಾಯವನ್ನು ತೆಕೊಳ್ತಾನೆ ಅಂದರೆ ಅವರ ಉತ್ಪತ್ತಿ ಆದಾಯ ಏನಿದೆ ಅದರ ಸಾರಭಾಗ ಅದರಲ್ಲಿ ಒಂದು ಭಾಗವನ್ನು ಸಾರಭಾಗವನ್ನು ಕಂದಾಯವಾಗಿ ಕರವಾಗಿ ತೆರಿಗೆಯಾಗಿ ತಕ್ಕೊಳ್ತಾನೆ ಸಾರಂಗ ಗೃತಿ ಯತ್ ಕರಂ ಯಥ ಮನುಷ್ಯಾ ಸಸ್ಯಾದೀನ್ ದಗ್ಧ್ವಾ ಸಾರಂ ಭಜಂತ ವೈ ಹಾಗೆಯೇ ಹೇಗೆ ಮನುಷ್ಯರು ಸಸ್ಯ ಕಬ್ಬು ಮುಂತಾದವುಗಳನ್ನು ಸುಟ್ಟು ಅದರ ಸಾರವನ್ನು ಹೇಗೆ ತಗೊಳ್ತಾರೋ ಅಂದರೆ ಅದು ಸುಟ್ಟು ಭಸ್ಮಾದಾಗ ಬಹಳ ಸಣ್ಣಾಗಿ ಬಿಡ್ತದೆ ಯಾವುದೇ ಒಂದು ವಸ್ತು ಸ್ವಲ್ಪ ಆಗ್ತದೆ ಭಸ್ಮಾಗಿ ಆಗೋದು ಅದು ಸಾರ ವಸ್ತು ಅಂತೇಳಿ ಅದರದ್ದು ಆ ವಸ್ತುವಿನದ್ದು ಹಾಗೆಯೇ ಯಥಾಹಿ ಜಾಠರಾಗ್ನಿಷ್ಟ ಭಕ್ಷ್ಯಾದೀನ್ ವಿವಿಧ ಬಹೂನ್ ದಗ್ಧ್ವಾ ಸಾರಥರಂ ಸಾರಾತ್ ಸಾರಾತ್ ಸಾರಥರಂ ಸ್ವದೇಹಂ ಪರಿಪುಷ್ಯತಿ ಹೇಗೆ ಜಾಠರಾಗ್ನಿಯು ಜಠರದಲ್ಲಿರ್ತಕ್ಕಂಥ ಅಗ್ನಿ ಜಠರಾಗ್ನಿ ಅಥವಾ ಜಾಠರಾಗ್ನಿ ಜಠರ ಜಾಠರಂ ಜಠರಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಜಾಠರ ಅಂತೇಳಿ ಹೇಳಲ್ಪಟ್ಟಿದೆ ಮಧುವನ್ನು ಕೊಂದವನು ಮಾಧವ ಅಂತೇಳಿ ಹೇಳಿದ ಹಾಗೆ ಜಠರಕ್ಕೆ ಸಂಬಂಧಪಟ್ಟದ್ದು ಜಾಠರ ಅದು ಸಂಬಂಧಾರ್ಥಕ ತದ್ಧಿತ ಅಂತೇಳಿ ಹೇಳ್ತಾರೆ ಈ ಜಾಠರಾಗ್ನಿ ಹೇಗೆ ಹೊಟ್ಟೆಯಲ್ಲಿರತಕ್ಕಂಥ ಈ ಅಗ್ನಿ ಜಾಠರಾಗ್ನಿ ಅಂದರೆ ಅದು ಅಥವಾ ಉದರ ಜಠರದಲ್ಲಿರ್ತಕ್ಕಂಥ ಅಗ್ನಿ ಅನೇಕ ಬಗೆಯ ಭಕ್ಷ್ಯಗಳನ್ನು ಪಚನ ಮಾಡಿ ಜೀರ್ಣ ಮಾಡಿ ಯಥಾಹಿ ಜಾಠರಾಗ್ನಿಶ್ಚ ಭಕ್ಷ್ಯಾಧೀನ್ ಭಕ್ಷ್ಯ ಅಂದರೆ ಭಕ್ಷಣ ಮಾಡಿ ತಿಂದದ್ದು ಅಂತೇಳಿ ಅಷ್ಟೆ ಭಕ್ಷಿಸಿದ್ದೆಲ್ಲವೂ ಭಕ್ಷ್ಯವಾಗ್ತದೆ ಭಕ್ಷಿಸಲು ಯೋಗ್ಯವಾದದ್ದು ಭೋಗ್ತು ಯೋಗ್ಯಂ ಭಕ್ಷ್ಯಂ ಹ್ಞೂ ಪೂಜಿ ಪೂಜಿಸಲು ಯೋಗ್ಯವಾದ್ದು ಪೂಜ್ಯ ಹ್ಞೂ ಹಾಗೆ ಭಕ್ಷಿಸಲು ಯೋಗ್ಯವಾದ್ದು ಭಕ್ಷ್ಯ ಹಾಗೆ ತಿಂದದ್ದೆಲ್ಲ ಜಠರದಲ್ಲಿ ಏನೇನಿದೆಯೋ ಅದನ್ನು ವಿವಿಧಾನ್ ಬಹುನ್ ಬೇರೆ ಬೇರೆ ಯಾವ ವಸ್ತುಗಳಿದೆ ಅದನ್ನು ದಗ್ಧ್ವ ಉರಿಸಿ ಜಠರ ಜೀರ್ಣ ಮಾಡಿ ಪಚನ ಮಾಡಿ ಪಚನ ಅಂತೇಳಿ ಕುಡ್ದೆ ಅಂದರೆ ಅಲ್ಲಿ ಬೆಂಕಿಯ ಒಂದು ಸಂಪರ್ಕ ಬರ್ತದೆ ಬಿಸಿ ಅಕ್ವ ಅಂತೇಳಿದರೆ ಬೇಯಿಸಿದ ಅಂಥೇಳಿ ಹಾಗೆ ಪಕ್ವ ಅನ್ನ ಅಂತೇಳಿದರೆ ಬೇಯಿಸಿದ ಅನ್ನ ಹಾಗೆ ಪಕ್ವ ಅಂದರೆ ಮಾಗಿದ ಅಂತ ಹೇಳೋ ಅರ್ಥ ಕೂಡ ಇದೆ ಹಣ್ಣು ಪಕ್ವವಾದಂತಹದ್ದು ಪರಿಪಕ್ವಾದ್ದು ಅಂದರೆ ಮಾಗಿದ ಹಣ್ಣಾದ ಕಳಿತ ಅಂತೆಲ್ಲ ಹೇಳ್ತಾರೆ ಕೊಳೆತಾಲ ಕಳಿತ ಹ್ಞೂ ಹಾಗೆ ಇಲ್ಲಿ ಅದು ಹೇಗೆ ಜೀರ್ಣ ಮಾಡುತ್ತದೆ ಪಕ್ಷಿಗಳನ್ನು ಪಚನ ಮಾಡಿ ಜಾಠರಾಗ್ಲಿ ಅವುಗಳಲ್ಲಿ ಸಾರ ಸಾರದಲ್ಲಿಯೂ ಸಾರತರವಾದದ್ದನ್ನು ಸಾರತಮವಾದದ್ದನ್ನು ತೆಕ್ಕೊಂಡು ದೇಹವನ್ನು ಪಾಂಚಭೌತಿಕವಾದಿ ಶರೀರವನ್ನು ಪೋಷಿಸ್ತದೋ ಸಾರಾತ್ ಸಾರತರಂ ಸ್ವದೇಹ ತೆಕ್ಕೊಂಡು ಸ್ವೀಕಾರ ಮಾಡಿ ದೇಹಂ ಪರಿಪುಷ್ಯತಿ ದೇಹವನ್ನು ಹೇಗೆ ಅದು ಪೋಷಣೆ ಮಾಡ್ತದೋ ಅದೇ ರೀತಿಯಲ್ಲಿ ತ ಪ್ರಪಂಚಕರ್ತಾ ಅಪಿ ಈ ಪ್ರಪಂಚದ ಕರ್ತೃವಾಗಿರ್ತಕ್ಕಂತಹ ಅಂದರೆ ಪಂಚಭೂತಾತ್ಮಕವಾದ್ದು ಪ್ರಪಂಚ ಹಾಗೆ ಪಂಚ ಅಂತ ಹೇಳ್ಬೋದು ಪಂಚೀಕರಣ ಪ್ರಕ್ರಿಯೆ ಸೃಷ್ಟಿಯಲ್ಲಿರ್ತಕ್ಕಂಥದ್ದು ಈಗ ಆಕಾಶ ವಾಯು ಅಗ್ನಿ ನೀರು ಮತ್ತು ಭೂಮಿ ಇದು ಪಂಚ ಮಹಾಭೂತಗಳು ಅದರಲ್ಲಿ ಪಂಚೀಕರಣ ಆಗ್ತದೆ ಅಂದರೆ ಒಂದೊಂದರಲ್ಲಿ ಈ ಇನ್ನೊಂದರ ಭಾಗ ಇರ್ತದೆ ಹೆಚ್ಚಿನ ಭಾಗ ಯಾವುದಿರ್ತದೆ ಅದು ಆಭೂತವೆನಿಸಿಕೊಳ್ತದೆ ಉದಾಹರಣೆಗೆ ಮನುಷ್ಯರಲ್ಲಿ ಅಥವಾ ಜೀವಿಗಳಲ್ಲಿ ಸತ್ವರಜ ತಮ್ಮ ಮೂರು ಗುಣಗಳು ಇರ್ತದೆ ಆದರೆ ಹೆಚ್ಚು ಗುಣ ಯಾವುದಿರ್ತದೋ ಆ ರೀತಿಯ ವ್ಯಕ್ತಿತ್ವ ಅದನ್ನದಾಗ್ತದೆ ಸಾತ್ವಿಕ ಗುಣ ಹೆಚ್ಚಿದರೆ ಸಾತ್ವಿಕ ವ್ಯಕ್ತಿ ಆಗ್ತಾನೆ ರಾಜಸ ಗುಣ ಹೆಚ್ಚಿದರೆ ರಜ ಗುಣ ಹೆಚ್ಚಿದರೆ ರಾಜಸ ಅಂತೇಳಿ ಉಳಿದ ಗುಣಗಳು ಇರ್ತವೆ ಇಲ್ಲ ಅಂಥೇಳಿ ಅಲ್ಲ ತಾಮಸ ತಮೋ ಗುಣ ಹೆಚ್ಚಿದರೆ ತಾಮಸೀಯ ವ್ಯಕ್ತಿ ಪ್ರವೃತ್ತಿ ಉಳ್ಳವನು ತಾಮಸೀಯ ಪ್ರವೃತ್ತಿಯವನ್ನಾಗ್ತಾನೆ ಹಾಗೆಯೇ ಈ ಪಂಚಭೂತಗಳಲ್ಲಿ ಅಧಿಕಾಧಿಕ ಯಾವುದಿದೆ ಈಗ ಆಕಾಶ ಆಕಾಶದಲ್ಲಿ ಆಕಾಶತತ್ವ ಮಾತ್ರ ಇರ್ತದೆ ಆಕಾಶ ಆದ ವಾಯು ಆಕಾಶದಿಂದ ವಾಯು ಉಂಟಾಗ್ತದೆ ಆಗ ವಾಯುವಿನಲ್ಲಿ ಆಕಾಶತತ್ವವೂ ಇದೆ ವಾಯು ತತ್ವವೂ ಇದೆ ವಾಯುವರ ಅಗ್ನಿಹೀ ಅಗ್ನಿಯಲ್ಲಿ ಆಕಾಶತತ್ವವೂ ಇದೆ ಯಾಕಂದರೆ ಅದರಿಂದಲೇ ಹುಟ್ಟಿದ್ದದು ಈಗ ತಂದೆಯಿಂದ ಮಗ ಹುಟ್ಟಿದರೆ ಹೇಗೆ ತಂದೆಯ ಸ್ವಲ್ಪ ಆದರೂ ಗುಣಲಕ್ಷಣಗಳು ಮಗನಿಗೆ ಬರ್ತದೋ ಮಗನಿಂದ ಮೊಮ್ಮಗ ಮೊಮ್ಮಗನಲ್ಲಿ ಕೂಡ ಅಜ್ಜನ ಲಕ್ಷಣಗಳು ಬರ್ತದೆ ತಂದೆಯ ಲಕ್ಷಣಗಳು ಬರ್ತದೆ ಅಂಶ ಅಂಶವಾಗಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಸೃಷ್ಟಿಯ ಮೂಲ ಹಾಗಾಗಿ ಭಗವಂತನ ಕಿಂಚಿತ್ತಾದರ ಲಕ್ಷಣ ಎಲ್ಲ ಸೃಷ್ಟಿಯಲ್ಲಿ ಇರ್ತದೆ ಗುಣಲಕ್ಷಣಗಳು ಭಗವಂತನ ಅಂಶ ಅಂಥೇಳಿ ಹಾಗಾಗಿ ಹೇಳುವಂಥದ್ದು ಸೃಷ್ಟಿಕರ್ತ ಅವನ ಮೂಲ ಅವನಿಂದಲೇ ಎಲ್ಲ ಆದದ್ದು ಹಾಗಾಗಿ ಇಲ್ಲಿ ಈಗ ವಾಯುವಿನ ಅಂಶ ಆಮೇಲೆ ಆಕಾಶದ ಅಂಶ ಇವೆರಡೂ ಅಗ್ನಿಯಲ್ಲಿ ಇರ್ತದೆ ಕಿಂಚಿತ್ತಾಗಿ ಪ್ರಮಾಣದಲ್ಲಿ ಹಾಗೆ ಮುಂದೆ ಮುಂದೆ ಹೋಗ್ತದಿಲ್ಲ ಆ ಕೊನೆಯದ್ಯಾವ್ದು ಭೂಮಿ ಭೂಮಿಯಲ್ಲಿ ಉಳಿದ ಎಲ್ಲ ನಾಲ್ಕು ಭೂತಗಳ ತತ್ವ ಕೂಡ ಇದೆ ಆಮೇಲೆ ಭೂಮಿಯ ಅಂಶ ಹೆಚ್ಚಿದೆ ಭೂತತ್ವ ಪೃಥ್ವಿ ತತ್ವ ಆಮೇಲೆ ಇದು ಸೃಷ್ಟಿಯಾಗುವಾಗ ಪಂಚೀಕರಣ ಇದೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಮಿಶ್ರ ಆಗಬೇಕು ಅಂದರೆ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಇರ್ತದೆ ಪಂಚಭೂತಗಳು ಎಲ್ಲ ಕಡೆ ಕೂಡ ಉದಾಹರಣೆಗೆ ನಾವು ಭೂಮಿಯಲ್ಲಿ ಹೇಳ್ತೇವೆ ಭೂಮಿಯ ಒಳಗಡೆ ಕೂಡ ಗಾಳಿಯ ಸಂಚಾರ ಆಗಬೇಕಾಗ್ತದೆ ಗಿಡಗಳಿಗೆ ಬೇರುಗಳಿಗೆ ಸಿಗಬೇಕು ಸಿಗ್ತದೆ ಸಿಗಬೇಕಾಗ್ತದೆ ಅಥವಾ ನೀರಿನಲ್ಲಿ ಮಿಶ್ರವಾಗಿರ್ತದೆ ಗಾಳಿ ಆಮೇಲೆ ಹೀಗೆ ಬೇರೆ ಬೇರೆ ಆಕಾಶ ಅವಕಾಶ ಕೂಡ ಇದೆ ನೀರಿನಲ್ಲಿ ಕೂಡ ಇಲ್ಲ ಆಚೆಚೆ ಓಡಾಡೋದು ನೀರಿನೊಳಗೆ ಯಾವುದೇ ಜೀವಿಗಳು ಅವಕಾಶ ಇದೆ ಅಲ್ಲಿ ಆಕಾಶ ಅವಕಾಶ ಅಂದರೆ ಆಕಾಶ ಹೀಗೆ ಎಲ್ಲ ಪಂಚಭೂತಗಳು ಅಂಶಾಂಶವಾಗಿ ಪಂಚೀಕರಣಗಳು ಅಂಥದ್ದು ಅಂತೇಳಿ ಒಂದರಲ್ಲಿ ಒಂದು ಇಷ್ಟು ಭಾಗ ಅಂಥೇಳಿ ಅದು ಸೃಷ್ಟಿ ಪ್ರಕ್ರಿಯೆ ಇದು ಹಾಗಾಗಿ ಪ್ರಪಂಚ ಅಂತೇಳಿ ಹೇಳಿರ್ತಕ್ಕಂಥದ್ದು ಬಹಳ ಪ್ರಕೃಷ್ಟವಾದ ಶ್ರೇಷ್ಠವಾದ ರೀತಿಯಲ್ಲಿ ಈ ಪಂಚಭೂತಗಳ ಒಂದು ವಿವಿಧ ರೀತಿಯ ವಿಕಲ್ಪಗಳಿಂದ ಸಮ್ಮಿಶ್ರಣದಿಂದ ಈ ಸೃಷ್ಟಿಯಾಗಿದೆ ಅಂತಹ ಪ್ರಪಂಚದ ಕರ್ತೃ ಯಾರು ಆ ಪರಮೇಶ್ವರ ಅವನು ಕೂಡ ಏನು ಮಾಡ್ತಾನೆ ಹೇಗೆ ದೇ ಲೋಕದಲ್ಲಿ ರಾಜನು ತನ್ನ ದೇಶದಲ್ಲಿ ಪ್ರಜೆಗಳ ಆಯದ ಅಥವಾ ಆದಾಯದ ಒಂದು ಭಾಗ ಸಾರತಮವಾದ ಭಾಗವನ್ನು ಕರ ರೂಪದಲ್ಲಿ ಕಂದಾಯದ ರೂಪದಲ್ಲಿ ತೆರಿಗೆ ರೂಪದಲ್ಲಿ ತೆಗೊಳ್ತಾನೋ ಹೇಗೆ ಮನುಷ್ಯರು ಸಸ್ಯ ಕಬ್ಬು ಮುಂತಾದವುಗಳನ್ನು ಸುಟ್ಟು ಅದರ ಸಾರವನ್ನು ತೆಕ್ಕೊಳ್ತಾರೋ ಅಲ್ಲಿ ಸುಡದಿದ್ದರೂ ಕೂಡ ಸಾರವನ್ನು ತಗೊಳ್ ಕಬ್ಬಿನದು ರಸ ಅದನ್ನು ತೆತ್ತು ಅದರಿಂದ ಬೇಕಾದ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ಬೆಲ್ಲ ಸಕ್ಕರೆ ಹಾಗೆಯೇ ಅಂದರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಹೇಗೆ ಜಾಠರಾಗ್ನಿ ತನ್ನ ಹು ಆಹಾರದಲ್ಲಿ ಭಕ್ಷಿಸಿದಂಥ ಸಾರದಲ್ಲಿ ಸಾರವಾದ್ದನ್ನು ಉಪಯೋಗಿಸಿ ಶರೀರಕ್ಕೆ ಕೊಟ್ಟು ಶರೀರವನ್ನು ಪೋಷಿಸ್ತದೋ ಪೋಷಿಸ್ತಾನೋ ಜಾಠರಾಗ್ನಿ ಅದೇ ರೀತಿಯಲ್ಲಿ ಈ ಪ್ರಪಂಚದ ಕರ್ತೃ ಆಗಿರತಕ್ಕಂಥ ಪರಮೇಶ್ವರನು ಕೂಡ ಪ್ರಳಯ ಕಾಲದಲ್ಲಿ ತಥಾ ಪ್ರಪಂಚಕರ್ತ ಅಪಿ ಸಹ ಶಿವ ಪರಮೇಶ್ವರ ಶಿವ ಅಂತೇಳಿ ಹೇಳಿದರೆ ಶುಭ ಮಂಗಳಕರ್ವ ಅಂದರೆ ತತ್ವ ಶಿವತತ್ವ ಹಾಗಾಗಿ ಬ ಅದೇ ಮಂಗಳಕರ್ವ ಅಂತಹ ಶಿವತತ್ವ ಶಿವ ಅಂದರೆ ಮಂಗಳಕರ ಅಲ್ಲಿ ದೇವರನ್ನು ಹೇಳುವಂಥದ್ದೆಲ್ಲ ಪರತತ್ವ ಅಂತೇಳಿ ಹೇಳ್ಬೋದು ಪರ ಅಂದರೆ ದೇವಿ ಪರತತ್ವ ಅಥವಾ ಪರಂ ಪರಬ್ರಹ್ಮ ಅಂತೇಳಿ ಹೇಳ್ತೇವೆ ಪರತತ್ವ ವಿಷ್ಣು ತತ್ವ ಅಂತೇಳಿದ್ರೇನು ವಿಶ್ವವ್ಯಾಪಿ ಆದ ತತ್ವ ಅದುವೇ ಭಗವಂತನ ತತ್ವ ಭಗವತ್ ತತ್ವ ಪರಮಾತ್ಮ ತತ್ವ ಅಂತೇಳಿದರೆ ಅದೇ ಅದಕ್ಕೆ ಗುಣದಿಂದಾಗಿ ಬೇರೆ ಬೇರೆ ಹೆಸರು ಬರುವಂಥದ್ದು ಅದು ವಿಶ್ವದ ಎಲ್ಲೆಡೆ ವ್ಯಾಪಿಸಿದ್ದ ಇರುವ ಗುಣದಿಂದಾಗಿ ವಿಶ್ವ ವ್ಯಾಪ್ನೋತಿ ಪ್ರವಿಶ ದಿಚ ವಿಷ್ಣು ಅಂಥೇಳಿ ಹೆಸರಾಯಿತು ಸಕಲ ಲೋಕಕ್ಕೂ ಅದು ಕಲ್ಯಾಣಕರ ಶುಭಕರ ಹಿತಕರ ಶಿವಕರ ಶಂಕರ ಆದ ಕಾರಣ ಅದು ಶಿವ ಶಂಕರ ಅಂತೇಳುವ ಹೆಸರನ್ನು ಪಡೆಯಿತು ಅದೇ ಪರಾತತ್ವ ಅದೇ ಪರಾತತ್ವ ಅಂತೇಳಿ ಯಾಕಾಯಿತು ಶಕ್ತಿ ಸ್ವರೂಪಿಣಿ ಪರಾತತ್ವ ಎಲ್ಲ ಜಗತ್ತಿಗೆ ಚೇತನ ಸ್ವರೂಪವಾಗಿ ಜಗತ್ತನ್ನು ಪ್ರಚೋದನೆ ಮಾಡಿ ಸ ಜಗತ್ತಿಗೆ ಒಂದು ಚಲನಶೀಲತೆಯನ್ನು ಗತಿಶೀಲತೆಯನ್ನು ಶಕ್ತಿಯನ್ನು ತುಂಬುವಂಥದ್ದು ಜಗತ್ತಿನ ಜೀವಿಗಳ ಲೌಕಿಕ ವ್ಯವಹಾರಗಳಿಗೆ ಹ್ಞೂ ಎನ್ನತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಆ ರೀತಿಯಾಯ್ತದ್ದು ಪರಾತತ್ವ ಪರತತ್ವ ಪರಂ ಬ್ರಹ್ಮ ಪರಬ್ರಹ್ಮತತ್ವ ಅಂತ ಹೇಳಿದರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಬ್ರಹ್ಮ ಅಂತೇಳಿ ಯಾಕೆ ಹೇಳ್ತದೆ ಅಂದರೆ ಬೃಹತ್ತಾದದ್ದು ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲದ ಒಂದು ಯಾವ ಸೃಷ್ಟಿ ಇದೆ ಅದಕ್ಕಿಂತ ಎಲ್ಲಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಇದೆ ಮೂಲ ತತ್ವ ಈ ಸೃಷ್ಟಿಗೆ ಕಾರಣವಾದ ತತ್ವ ಹಾಗಾಗಿ ಅದು ಬ್ರಹ್ಮ ಅಂತೇಳಿ ಅದನ್ನು ಹೇಳಿದ್ದೆ ಬ್ರಹ್ಮ ಅಂದರೆ ಬೃಹತ್ ಮತ್ತು ಮಹತ್ವ ಉಳ್ಳದ್ದು ಹಾಗೆ ಬ್ರಹ್ಮ ಅಂತೇಳಿ ಹೇಳ್ತದೆ ವಿಷ್ಣು ಅಂತೇಳಿ ಹೇಳ್ತದೆ ಶಿವ ಅಂತೇಳಿ ಹೇಳ್ತದೆ ಹೊರತು ಅಲ್ಲಿ ಈ ಪೌರಾಣಿಕವಾಗಿ ಮತ್ತು ಕಲ್ಪನೆಗಳು ಬಂತು ಬೇರೆ ಬೇರೆ ಕಲ್ಪನೆ ಅಂತೇಳಿದರೆ ಅದು ವ್ಯಕ್ತ ವ್ಯಾವಹಾರಿಕವಾದ ಸ್ವರೂಪಗಳು ಒಬ್ಬನದ್ದೇ ಅಂತೇಳಿ ಒಂದೇ ಭಗವಂತ ಹಾಗಾಗಿ ನಾವು ಯಾವುದೇ ಭೇದ ಭಾವ ಮಾಡುವಂಥದ್ದು ಭೇದ ಕಲ್ಪನೆ ಸರಿಯಲ್ಲ ಏಕೋ ದೇವ ಕೇಶವೋವ ಶಿವೋವ ಅಂತೇಳಿ ಹೇಳಿದಾಗ ಕೇಶವನೋ ಶಿವನೋ ಏಕಂ ಏಕಂಸತ್ ವಿಪ್ರಾಹ ಬಹುಧಾವದಂತಿ ಅಂತೇಳಿ ಹೇಳಿದಾಗೆ ಒಂದೇ ಸತ್ವವನ್ನು ಒಂದೇ ಇರುವಿಕೆ ಒಂದೇ ಅಸ್ತಿತ್ವ ಒಂದೇ ಸತ್ತೆ ಅದನ್ನು ಬಹುವಾಗಿ ಹೇಳ್ತಾರೆ ಜ್ಞಾನಿಗಳು ವೇದವಿದರು ಅಂತೇಳಿ ಹಾಗೆ ಅಂತಹ ಶಿವ ಅಥವಾ ಪರಮೇಶ್ವರ ಅಥವಾ ಭಗವಂತ ಪರಮಾತ್ಮ ಪರಬ್ರಹ್ಮ ನಾರಾಯಣ ಎಲ್ಲ ಒಂದೇ ಹ್ಞೂ ಅಂತಹ ಆ ಪರತತ್ವ ಏನಿದೆ ಅದು ಪ್ರಪಂಚಕರ್ತ್ವ ಆಗಿರ್ತಕ್ಕಂಥ ಅವನು ಅಥವಾ ಅವಳು ಯಾವ ರೀತಿಯಲ್ಲಿ ಹೇಳ್ಬೋದು ಲಿಂಗಾತೀತವನ್ನು ಆದರೂ ಕೂಡ ಸಾಕಾರ ರೂಪ ಲಿಂಗವನ್ನು ಅಂದರೆ ಲಿಂಗ ಅಂದರೆ ಮೂರ್ತಿ ವಿಗ್ರಹ ಆಕಾರ ಸಾಕಾರ ರೂಪ ಬೇಕಾದಾಗಿ ಸರ್ವಶಕ್ತನಾದ ಕಾರಣ ಅವನು ಆಗ್ತಾನೆ ಸಾಕಾರನೂ ಆಗ್ತಾನೆ ನಿರಾಕಾರನೂ ಆಗ್ತಾನೆ ಸಕಲನೂ ಹೌದು ನಿಷ್ಕಲನೂ ಹೌದು ಅಂತೇಳಿ ಅಂತಹ ಪರಮೇಶ್ವರನು ಪರಮ ಈಶ್ವರ ಶ್ರೇಷ್ಠನ ಅಂತ ಒಡೆ ಜಗತ್ತಿನ ಭಗವಂತ ದೇವರು ಹಾಗಾಗಿ ಇದು ಶೈವರದ್ದು ಅಂತೇಳಿ ತಿಳಿಬೇಕಾಗಿಲ್ಲ ಶೈವ ವೈಷ್ಣವ ಎಲ್ಲ ಷಣ್ಮತಗಳು ಅಥವಾ ನಾನಾ ಮತಗಳು ಎಲ್ಲ ಕೂಡ ಪರಬ್ರಹ್ಮ ಅಥವಾ ಆ ಒಂದು ದೇವರು ಯಾರಿದ್ದಾರೆ ದೇವರು ಅಂತೇಳಿ ಒಂದು ಮೂಲವಾದಂಥ ತತ್ವ ಇದೆ ಅವನದ್ದೇ ಒಂದು ಬೇರೆ ಬೇರೆ ವ್ಯಕ್ತವಾದಂತಹ ಒಂದು ರೂಪಗಳ ಬಗ್ಗೆ ಹೇಳತಕ್ಕಂಥ ಸಿದ್ಧಾಂತಗಳು ರೂಪ ಇರ್ಬೋದು ಅಥವಾ ಗುಣ ಇರ್ಬೋದು ವೈಭವ ವಿಭವ ಲೀಲೆಗಳಿರ್ಬೋದು ಚರಿತ್ರೆಗಳಿರ್ಬೋದು ಬೇರೆ ಬೇರೆಯಾಗಿ ಅದು ಭಗವಂತ ತೋರಿಕೊಡ್ತಾನೆ ಜಗತ್ತಿಗೆ ತನ್ನನ್ನು ಹೀಗೆ ಅಂತಹ ಪ್ರಪಂಚಕೃತ್ವವಾದ ಶಿವ ಅಥವಾ ಪರಮೇಶ್ವರನು ಸಾರತರವಾದ್ದು ಅಂದರೆ ಸ್ವಾಧಿಷ್ಠೇಯ ಪ್ರಪಂಚಸ್ಯ ಸ್ವ ಪ್ರಪಂಚಸ್ಯ ತನ್ನ ಅಧಿಷ್ಠಾನವಾಗಿರ್ತಕ್ಕಂತಹ ತನ್ನ ತನ್ನ ಕೆಳಗೆ ಇರತಕ್ಕಂಥ ತನ್ನದೇ ಸೃಷ್ಟಿಯಾಗಿರ್ತಕ್ಕಂಥದನ್ನು ಆಳ್ವಿಕೆಯಲ್ಲಿ ಇರತಕ್ಕಂಥ ಇಡೀ ಪ್ರಪಂಚ ರಾಜ್ಯನಿಗೆ ತನ್ನ ದೇಶ ರಾಜ್ಯ ಈ ಶಿವ ಅಥವಾ ಪರಮೇಶ್ವರ ಅಥವಾ ಭಗವಂತನಿಗೆ ಈ ಇಡೀ ಸೃಷ್ಟಿಯೆಲ್ಲವೂ ಕೂಡ ಪ್ರಪಂಚವೆಲ್ಲೂ ಅವನ ಕೈ ಕೆಳಗೆ ಇರತಕ್ಕಂಥದ್ದು ಅದನ್ನು ದಗ್ಧ್ವಾ ಲಯಕಾಲದಲ್ಲಿ ತನ್ನಲ್ಲಿರತಕ್ಕಂಥ ಈ ಪ್ರಪಂಚವನ್ನು ಸುಟ್ಟು ಸಾರಂ ಗೃಹೀತವ ಅದರಲ್ಲಿನ ಸ್ವ ಅವನು ಸ್ವೀಕರಿಸ್ತಾನೆ ಅದನ್ನೇ ಇಡೀ ಹಾಗೆ ಹೇಗೆ ಅಂತೇಳಿ ನುಂಗುವುದು ಅಷ್ಟು ದೊಡ್ಡ ಪ್ರವಂಚವನ್ನು ಅಂತ ಗ್ರಹಿಸ್ಬೋದು ಅದನ್ನು ಇಡೀ ಏನು ಲಯ ಮಾಡಿ ಅದಾಗ ಅದು ಇಷ್ಟೊಂದು ಹಿಡಿಯಾಗ್ತದೆ ಅದನ್ನೇ ಸೂಕ್ಷ್ಮರೂಪ ಸೂಕ್ಷ್ಮ ರೂಪದಿಂದ ಆಮೇಲೆ ಸ್ಥೂಲ ಜಗತ್ತು ಪುನಃ ಸೃಷ್ಟಿಯಾಗುವಂಥದ್ದು ಹಾಗಾಗಿ ಬಿಗ್ ಬ್ಯಾಂಗ್ ಥಿಯರಿ ಮಹಾಸ್ಫೋಟ ಸಿದ್ಧಾಂತವನ್ನು ಬಂದದ್ದು ಈಗ ಉದಾಹರಣೆಗೆ ನಾವು ಇಲ್ಲಿ ನಕ್ಷತ್ರಗಳಲ್ಲಿ ನಾವು ಹೇಳ್ತೇವೆ ಒಂದು ಹಂತ ಕೃಷ್ಣ ರಂಧ್ರ ಅಥವಾ ಕೃಷ್ಣ ಕುಹಾರ ಅಥವಾ ಕಪ್ಪು ರಂಧ್ರ ಅಂತೇಳಿ ಹೇಳ್ತೇವೆ ಬ್ಲ್ಯಾಕ್ ಹೋಲ್ಸ್ ಅಂತೇಳಿ ಒಂದು ಸ್ಟೇಜ್ ಬ ಒಂದು ಹಂತ ಇದೆ ನಕ್ಷತ್ರಗಳಲ್ಲಿ ಆ ಹಂತದಲ್ಲಿ ಅದು ಸರ್ವಾಕರ್ಷಕ ಹಾಗೆ ನೋಡಲಿಕ್ಕೆ ಬಹಳ ಕಷ್ಟ ಕಪ್ಪು ಕಪ್ಪಾಗಿರ್ತದೆ ಹಾಂ ನಮ್ಮ ಆಕಾಶಕಾಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮಾಡುವಂಥ ಇದರಲ್ಲಿ ಅದು ಕಾಣಿಸುವಂಥ ಕಷ್ಟ ಯಾಕಂದರೆ ಅದು ಕಪ್ಪಾಗುತ್ತೆ ಪ್ರಕಾಶ ಬರ್ತಾ ಇದ್ದರೆ ಕಾಣಿಸ್ತದೆ ಪ್ರಕಾಶ ಅದರಲ್ಲಿ ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ ಈ ಕಪ್ಪು ರಂಧ್ರದ ಈ ಒಂದು ಹಂತದಲ್ಲಿ ಅದೇನು ಅಂದರೆ ಕಪ್ಪು ಬಣ್ಣ ಎಲ್ಲವನ್ನೂ ಸೆಳೆಕ ಸೆಳೆದುಕೊಳ್ಳತಕ್ಕಂಥದ್ದು ಈಗ ನಾವು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಹೇಳ್ತೇವೆ ಅದು ಯಾವಾಗ ಅಂತ ಏಳು ಬಣ್ಣಗಳು ನಮ್ಮ ಈಗ ಸೂರ್ಯನ ಬೆಳಕಿನಲ್ಲಿ ಇದೆಯಲ್ಲ ಅದು ಆ ಏಳು ಬಣ್ಣಗಳು ಅದರಿಂದ ಒಂದು ವಸ್ತುವಿಗೆ ಬಿದ್ದು ಹೊರಗೆ ಬಂದರೆ ಅದು ಅದಕ್ಕೆ ಪ್ರತಿಫಲಿತವಾಗಿ ಹೊರಗೆ ಬರಬೇಕು ಏಳು ಬಣ್ಣಗಳು ಆವಾಗ ಅದು ಬಿಳಿ ಕಾಣುತ್ತದೆ ಎಲ್ಲ ಏಳು ಬಣ್ಣಗಳನ್ನು ಹೀರಿಕೊಂಡ್ರೆ ಅದು ಕಪ್ಪಾಗಿ ಕಾಣ್ತದೆ ಹಾಗಾಗಿ ಒಂದೊಂದು ವಸ್ತು ಈಗ ಬಣ್ಣಗಳು ಬರತಕ್ಕಂಥದ್ದು ಸಾಪೇಕ್ಷವಾಗಿ ಹ್ಞೂ ನಮಗೆ ಗೋಚರವಾಗಿರ್ತಕ್ಕಂಥದ್ದು ಬಣ್ಣ ಎಲ್ಲ ಬಣ್ಣ ಎಲ್ಲ ಬೆಳಕಿನ ಎಲ್ಲ ಏಳು ಬಣ್ಣಗಳನ್ನು ಹೀರುವಂಥದ್ದಾದರೆ ಅದು ಕಪ್ಪಾಗಿ ಕಾಣ್ತದೆ ಹಾಗೆ ಈ ಕೃಷ್ಣ ಕುಹರ ಅಥವಾ ಕಪ್ಪು ರಂಧ್ರ ಬ್ಲ್ಯಾಕ್ ಹೋಲ್ ಎನ್ನತಕ್ಕಂಥದ್ದು ಎಲ್ಲವನ್ನು ಹೀರಿಕೊಳ್ತದೆ ತನ್ನಡೆಗೆ ಅಷ್ಟು ಅದಕ್ಕೆ ಗುರುತಾಗ ಶಕ್ತಿ ಇರ್ತದೆ ಕೃಷ್ಣ ಅಂದರೆ ಆಕರ್ಷಣೆ ಆಕರ್ಷಕವಾದಂಥ ಶಕ್ತಿ ಅದು ಆಕರ್ಷಿಸುತ್ತದೆ ಎಲ್ಲವಂತ ನಡಿಗೆ ಸಿಡಿಕೊಳ್ತದೆ ಅಷ್ಟು ಪ್ರಬಲವಾದ ಶಕ್ತಿ ಇರ್ತದೆ ಅದೇ ರೀತಿ ಸೃಷ್ಟಿಯಾದಿಯಲ್ಲಿ ಆ ರೀತಿಯ ಸ್ವರೂಪ ಇರ್ತದೆ ಅದು ಮಹಾಸ್ಫೋಟವಾಗಿ ಅಲ್ಲಿಂದ ಸಿಡಿದು ಎಲ್ಲ ಸೂಕ್ಷ್ಮದಿಂದ ಸ್ಥೂಲದ ಸೃಷ್ಟಿಯಾಗ್ತದೆ ಒಂದೊಂದಾಗಿ ಸಿಡಿದು ಸಿಡಿದಂಥ ಭಾಗಗಳು ದೂರ ದೂರ ದೂರ ದೂರ ದೂರ ಹೋಗ್ತಾ ಇರ್ತದೆ ಸೃಷ್ಟಿಯಲ್ಲಿ ಸೃಷ್ಟಿಯ ಕಾಲದಲ್ಲಿ ಹಾಗಾಗಿ ಭೂಖಂಡಗಳ ಅಲೆತಾ ಅಂತೇಳಿ ವಿಜ್ಞಾನದಲ್ಲಿ ಅಥವಾ ಭೌಗೋಳಿಕವಾಗಿ ಭೂಗೋಳಶಾಸ್ತ್ರದಲ್ಲಿ ಕೂಡ ನಾವು ಕಾಣಬಹುದು ಅಂದರೆ ದೂರ ದೂರ ಹೋಗ್ತಾ ಇದೆ ಒಂದರಿಂದ ಒಂದು ಅಂತೇಳಿ ಖಂಡಗಳು ಹ್ಞೂ ಏಷ್ಯಾ ಖಂಡ ಆಫ್ರಿಕಾ ಖಂಡ ಎಲ್ಲ ಮೊದಲು ಒಟ್ಟಿಗೆ ಇತ್ತು ಅಂತೇಳಿ ಎಲ್ಲ ಹೇಳ್ತಾರೆ ಆಸ್ಟ್ರೇಲಿಯಾ ಖಂಡ ಹೀಗೆ ಅದು ಹತ್ರ ಹತ್ರ ದೂರ ದೂರ ಆಯಿತು ಭೂಖಂಡಗಳ ಅಲೆತ ಅಂದರೆ ಸೃಷ್ಟಿ ಆಗ್ತಾಯಿದೆ ಅಂತೇಳಿದರೆ ಅದರ ಹತ್ತ ವಿಸ್ತಾರವಾಗ್ತಾ ಇದೆ ಅಂಥೇಳಿ ಪ್ರಪಂಚ ಲಯವಾಗ ಆಗ್ತದೆ ಅಂಥೇಳಿ ಆದರೆ ಅದೆಲ್ಲ ಹತ್ರ ಆಗಬೇಕು ಒಂದಕ್ಕೂನು ಸೇರಿ ಲಯವಾಗುವಂಥದ್ದು ಅದೇ ಸೃಷ್ಟಿಯಲ್ಲಿ ಈಗ ಓಂಕಾರ ಆ ಊಮ ಮೂರು ಮಾತ್ರೆಗಳು ಒಂದಕ್ಕೂ ಸೇರಿಯಾಗೂ ಓಂಕಾರ ಆಗ್ತದೆ ಅದು ವಿಸ್ತಾರ ಆದರೆ ಆ ಬೇರೆ ಹೂ ಬೇರೆ ಮಾ ಬೇರೆ ಐವತ್ತು ಐವತ್ತೈದು ಹೀಗೆ ಅಕ್ಷರಗಳು ವಿಸ್ತಾರವಾಗ್ತಾ ಸೃಷ್ಟಿ ಮೂಲದಿಂದ ಓಂಕಾರದಿಂದ ಹೀಗೆ ಇಲ್ಲಿ ಪರಮೇಶ್ವರ ಲಯಕಾಲದಲ್ಲಿ ಎಲ್ಲ ಎಲ್ಲದರನ್ನು ಭಸ್ಮ ಮಾಡಿ ಅದರ ಸಾರವನ್ನು ತಾನು ಸ್ವೀಕರಿಸ್ತಾನೆ ಅಂತ ಹೇಳಿದ್ದಾರೆ ಅದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಪ್ರಜೆಗಳ ಕರವನ್ನು ಹೇಗೆ ರಾಜ ಸ್ವೀಕಾರ ಮಾಡ್ತಾನೋ ಮನುಷ್ಯರು ಹೇಗೆ ಕಬ್ಬು ಮುಂತಾದ ಸಸ್ಯಗಳು ಸಾರವನ್ನು ಸ್ವೀಕಾರ ಹೇಗೆ ತಿನ್ನಾಂಥ ಆಹಾರದ ಸಾರವನ್ನು ಸ್ವೀಕಾರ ಮಾಡಿ ದೇಹವನ್ನು ಪುಷ್ಟಿಗೊಳಿಸೋದು ಅದೇ ರೀತಿ ಪರಮೇಶ್ವರನು ಕೂಡ ಪ್ರಳಯಕಾಲದಲ್ಲಿ ಇಡೀ ಪ್ರಪಂಚವನ್ನು ಸುಟ್ಟು ಅದರ ಸಾರವನ್ನು ಸ್ವೀಕಾರ ಮಾಡ್ತಾನೆ ಅಂತೇಳಿ ಹೇಳ್ತಾರೆ ದಧ್ವಾ ಪ್ರಪಂಚ ತದ್ಭಸ್ಮ ಸ್ವಾತ್ಮನ್ಯ ಆರೋಪಯತ್ ಶಿವ ವ್ಯಾಜೇನ ಜಗತ್ಸಾರಂ ಗೃಹೀತವಾಂ ದಧ್ವಾ ಪ್ರಪಂಚ ತದ್ಭಸ್ಮ ಸ್ವಾತ್ಮನಿ ಆರೋಪಯತ್ ಶಿವ ಹೀಗೆ ಜಗತ್ತನ್ನು ಸುಷ್ಟು ಸುಟ್ಟು ಅದರ ಭಸ್ಮವನ್ನು ತನ್ನಲ್ಲಿ ಆರೋಪಿಸಿಕೊಂಡಾ ಅಂದರೆ ತನಗೆ ಹಚ್ಚಿಕೊಂಡ ಭಸ್ಮವನ್ನು ಉದ್ಧೂಲನಸ್ಯ ವ್ಯಾಜೇನ ಜಗತ್ಸಾರಂ ಗೃಹೀತವಾನ್ ಮತ್ತು ಆ ಭಸ್ಮವನ್ನು ಲೇಪಿಸಿಕೊಳ್ಳುವ ನೆವದಿಂದ ತಾನು ತೆಕ್ಕೊಂಡ ಜಗತ್ತನ್ನು ಭಸ್ಮ ಮಾಡಿ ಆ ಭಸ್ಮವನ್ನು ಲೇಪಿಸಿಕೊಂಡ ಅಂತೇಳಿ ತನ್ನ ಮೈಗೆ ಸ್ವರತ್ನ ಸ್ಥೆಯಮಸ ಸ್ವಕೀಯೇಹಿ ಶರೀರಕೆ ಕೇಶಮ ಸಾರೇಣ ವಾಯುಸಾರೇಣ ವೈ ಮುಖಂ ನೋಡಿ ಯಾವ ರೀತಿ ಅದನ್ನು ಹೇಳ್ತಾರೆ ಅಂತೇಳಿ ಕಾವ್ಯಾತ್ಮಕವಾಗಿ ಹೃದಯ ಹೃದಯ ಅಗ್ನಿ ಸಾರೇ ತ್ವ ಅಪ ಸಾರೇಣ ವೈ ಕಟಿಂ ಜಾನು ಚಾವಣಿ ಸಾರೇಣ ತದ್ವತ್ಸವ ತದಂಗಕ ನೋಡಿ ಹೀಗೆ ತನ್ನ ಸಾರವನ್ನು ಸ್ವೀಕರಿಸುವ ಮೂಲಕ ತನ್ನದೇ ಸಾರ ಜಗತ್ತು ಸೃಷ್ಟಿಯಾದ್ದು ಅವನಿಂದಲೇ ಅದ ಪ್ರಪಂಚದ ಸಾರವನ್ನು ಸ್ವರತ್ನಂ ಸ್ಥಾಪಯಾಮಾಸ ಸ್ವಕೀಯೇಹಿ ಶರೀರಕ್ಕೆ ತನ್ನ ಶರೀರದಲ್ಲಿ ತನ್ನ ರತ್ನವನ್ನೆಲ್ಲ ತನ್ನ ಶರೀರದಲ್ಲಿ ಸ್ಥಾಪಿಸಿಕೊಂಡ ರತ್ನ ಅಂದರೆ ಶ್ರೇಷ್ಠವಾದದ್ದು ಅಂತೇಳಿ ಅರ್ಥ ಈಗ ಕಲ್ಲುಗಳಲ್ಲಿ ಶ್ರೇಷ್ಠವಾದದ್ದು ಹರಳು ಯಾವುದಿದೆ ಅದು ರತ್ನ ಅಂತೇಳಿ ಅನಿಸ್ಕೊಳ್ತದೆ ಹಾಗೇ ಜಗತ್ತಿನೆಲ್ಲದರ ಸಾರ ರೂಪವಾದ್ದು ರತ್ನಪ್ರಾಯವಾದ್ದು ಮಕುಟಪ್ರಾಯವಾದ್ದು ಶ್ರೇಷ್ಠವಾದದ್ದು ಯಾವುದಿದೆ ಅದನ್ನು ತನ್ನ ಶರೀರದಲ್ಲಿ ಸ್ಥಾಪಿಸಿಕೊಂಡ ಸ್ವರತ್ನಂ ಸ್ಥಾಪಯಾಮಾಸ ಸ್ವಕೀಯೇ ಹಿ ಶರೀರಕ್ಕೆ ಕೇಶಂ ಆಕಾಶ ಸಾರೇಣ ಆಕಾಶದ ಸಾರದಿಂದ ಪಂಚಭೂತಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅವನ ಕೇಶವು ಆಯಿತು ವ್ಯೋಮ ಕೇಶ ಅಂಥೇಳಿ ಅದಕ್ಕೆ ಹೇಳ್ತಾರೆ ನೋಡಿ ಹ್ಞೂ ಶಿವನಿಗೆ ವ್ಯೋಮ ಕೇಶಾಯನಮೋ ಅಂತೇಳಿ ಹೇಳ್ತಾರೆ ಅಂದರೆ ವ್ಯೋಮ ಅಂದರೆ ಆಕಾಶ ಅದರಿಂದ ಕೂದಲು ಅಂದರೆ ಅದು ಊರ್ಧ್ವ ಭಾಗ ಅಲ್ಲ ಹಾಗಾಗಿ ತಲೆಯಲ್ಲಿ ಶರೀರದಲ್ಲಿ ಊರ್ಧ್ವ ಭಾಗ ಕೇಶಗಳು ತಲೆ ತಲೆಯ ಭಾಗ ಕೂದಲಿನ ಭಾಗ ಅದು ಆಕಾಶದ ಸಾರದಿಂದ ಆಯಿತು ಶಿವನ ಕೇಶಗಳು ಕೂದಲು ವಾಯು ಸಾರೇಣ ವೈ ಮುಖಂ ವಾಯುವಿನ ಸಾರದಿಂದ ಮುಖವಾಯಿತು ಮುಖದಲ್ಲಿ ಶ್ವಾಸ ನಿಶ್ವಾಸಗಳಾಗ್ತಾ ಇರ್ತವೆ ಈ ವಾಯುವಿನ ಸಾರದಿಂದ ಮುಖ ಆಯಿತು ಆಮೇಲೆ ಹೃದಯಂಚಾಗ್ನಿಸಾರೆ ಹೃದಯ ಭಾಗವು ಅಗ್ನಿಯ ಸಾರದಿಂದ ಆಯಿತು ಹೃದಯ ಭಾಗ ಅಂದರೆ ಅಲ್ಲಿ ಜಠರವು ಬರ್ತದೆ ಕೆಳಗಡೆ ಹೃದಯದಿಂದ ಅಲ್ಲಿ ಅಗ್ನಿ ಮುಖ್ಯವಾಗಿ ಇರ್ತಕ್ಕಂಥ ಜಾಠರಾಗ್ನಿ ಹಾಗೆ ಹೃದಯದಲ್ಲಿರ್ತಕ್ಕಂಥ ರಕ್ತ ಕೂಡ ಹಾಗೆ ಅದು ಇಡಿ ಶರೀರಕ್ಕೆ ಹೋಗ್ತಾ ಇರ್ತದೆ ಶರೀರದ ಬಿಸಿಯನ್ನು ಕಾಯ್ದುಕೊಳ್ತದೆ ಹೀಗೆ ಅಗ್ನಿಯ ಸಾರದಿಂದ ಅವನ ಹೃದಯ ಭಾಗ ಆಯಿತು ಅಗ್ನಿ ಲೋಕದಲ್ಲಿರ್ತಕ್ಕಂಥ ಎಲ್ಲ ಅಗ್ನಿಯ ಸಾರದಿಂದ ತು ಅಪಾಮ್ ತ್ವಪಾಮ್ ಸಾರೇಣ ವೈ ಕಟಿಂ ಹಾಗೆ ನೀರಿನ ಸಾರ ಅಥವಾ ಎಲ್ಲ ಜಗತ್ತಿನ ಪ್ರಪಂಚದಲ್ಲಿ ಜಲಸಾರದಿಂದ ನೀರಿನ ಎಲ್ಲದರ ಸಾರ ಸ್ವರೂಪವಾಗಿ ಆ ಪರಶಿವನ ಕಟಿ ಅಥವಾ ಸೊಂಟ ಆಯಿತು ಅಂತೇಳಿ ಹೇಳ್ತಾರೆ ನಾವು ಉದಾಹರಣೆ ಅದನ್ನು ಗ್ರಹಿಸ್ಕೊಳ್ಬೋದು ನೀರು ಆಪತತ್ವ ಅಲ್ಲಿ ಶುಕ್ರತತ್ವ ಇದೆ ರೇತಸ್ಸು ಆಮೇಲೆ ಮೂತ್ರ ತತ್ವ ಪುರುಷ ಅಂದರೆ ಮಲತತ್ವ ಇದೆಲ್ಲ ಕೂಡ ಆ ಭಾಗಕ್ಕೆ ಬರುತ್ತೆ ಕಟಿ ಹಾಗಾಗಿ ಅದು ಜಲತತ್ವದಿಂದ ಅಲ್ಲಿ ಆಯಿತು ಅಂತೇಳಿ ಪರಿಕಲ್ಪನೆ ಜಾನು ಚ ಅವನಿ ಸಾರೇಣ ಜಾನು ಚ ಅವನಿ ಸಾರೇಣ ಅವನಿ ಭೂಮಿ ಮೊಣಕಾಲು ಅಂದರೆ ಕೆಳಭಾಗ ಕಟಿಗಿಂತ ಕೆಳಗಿನ ಸೊಂಟರಿಂದ ಕೆಳಗಿನ ಭಾಗ ಮೊಣಕಾಲು ಜಾನು ಭೂಮಿಯ ಸಾರ ಸ್ವರೂಪವಾದದ್ದು ಪದಭ್ಯಾಂ ಶೂದ್ರೋ ಅಜಾಯತ ಅಂತೇಳಿದರೆ ಹಾಗೆ ಭೂಮಿ ಕೂಡ ಪಾದದಿಂದ ಪಾದ ಅಂದರೆ ಭೂಮಿಗೆ ತಾಗುವಂಥ ಭಾಗ ಹಾಗೆ ಭೂಮಿಯ ಸಾರದಿಂದ ಕಾಲುಗಳು ಅಥವಾ ಮೊಣಕಾಲುಗಳು ಉಂಟಾಯಿತು ಅಂಥೇಳಿ ಹೀಗೆ ತದತ್ ಸರ್ವ ತದಂಗಕ ಆಯಾಯ ಸಾರಗಳಿಂದ ಅವನ ಎಲ್ಲ ಅವಯವಗಳು ತಸ ತದಂಗಗಳು ಉಂಡ ಉಂಟಾದವು ಅವಯವಗಳು ಅಂತೇಳಿ ಹೇಳ್ತಾರೆ ಬ್ರಹ್ಮ ವಿಷ್ಣುಶ್ಚರುದ್ರಾಂ ಸಾರಂಚವತ್ರಿಪುಂಡ್ರಕಾತಿಲಕೇಣ ಲಲಾಟಾಂ ತೇ ಮಹೇಶ್ವರ ಬ್ರಹ್ಮ ವಿಷ್ಣು ಮತ್ತು ರುದ್ರರ ಸಾರವೇ ತ್ರಿಪುಂಡ್ರ ನೋಡಿ ಮೂರು ತ್ರಿಮೂರ್ತಿಗಳ ಒಂದು ಅಲ್ಲಿ ಸಂಜ್ಞೆ ಸೂಚನೆ ಇದೆ ಮೂರು ಅಡ್ಡ ಹಾಕಿ ಆಗುವಾಗ ಭಸ್ಮದ್ದು ಅದರಲ್ಲಿ ತ್ರಿಪುಂಡ್ರ ಅಂತ ಬ್ರಹ್ಮ ವಿಷ್ಣು ರುದ್ರರ ಸಾರ ಸ್ವರೂಪವಾದದ್ದು ತ್ರಿಮೂರ್ತಿಗಳ ತಥಾ ತಿಲಕ ರೂಪೇಣ ಲಲಾಟಾಂತೇ ಮಹೇಶ್ವರ ಅಂದರೆ ಹಣೆಯಲ್ಲಿ ನಾವು ಭಸ್ಮದ ಮೂರು ಪಟ್ಟೆಗಳನ್ನು ಹಾಕ್ತೇವಲ್ಲ ಆ ರೀತಿಯಲ್ಲಿ ಆ ಶಿವನ ಮನೆಯಲ್ಲಿನ ಮೂರು ಭಸ್ಮದ ಪಟ್ಟೆಗಳೇ ಬ್ರಹ್ಮ ವಿಷ್ಣು ಉಗ್ರರ ಸಾರಸ್ವರೂಪವಾದದ್ದು ಸಂಜ್ಞೆ ಸಂಕೇತ ಇನ್ನು ತಿಲಕದ ರೂಪದಲ್ಲಿ ಲಲಾಟದ ಮಧ್ಯದಲ್ಲಿ ಅದು ಮಹೇಶ್ವರ ಸಾರ ಮಹೇಶ್ವರನ ಅಂಥೇಳಿ ಹ್ಞೂ ಸಾರಸ್ವರೂಪವಾದದ್ದು ಅಂದರೆ ಮಹೇಶ್ವರನ ಸಾರದಿಂದ ಲಲಾಟವು ಆಯಿತು ಆಂ ಶಿವನ ಅಂಥೇಳಿ ಪರಬ್ರಹ್ಮನ ಅಥವಾ ಭಗವಂತನ ತಿಲಕ ಪ್ರಾಯಗಳು ಇದೇ ವಿರಾಟ್ ಸ್ವರೂಪ ಅಂತೇಳಿ ಹೇಳಿ ಇಲ್ಲಿ ಭಗವಂತನು ತಲಕರುಪೇ ಲಲ್ಲಾಟಾನ್ ಮಹೇಶ್ವರೃದ್ಧೇತ ಮನ್ಯತೆ ಸ್ವಯಂತ್ಯಸೌ ಪ್ರಪಂಚಸಾರಸರ್ವಸ್ವನ ಇವಶೀಕೃತ ಈ ಭಸ್ಮವನ್ನು ಧರಿಸಿರುವ ಕಾರಣದಿಂದಲೇ ಭವೃದ್ಧ ಸರ್ವೇತತ್ ಹಿ ಮನ್ಯತೆ ಸ್ವಯಂ ಇಸೌ ಶಿವನು ಭವೃದ್ಧಿ ಪ್ರಕಾ ಪ್ರಕಾಶದ ವೃದ್ಧಿಯಿಂದ ಪ್ರಕಾಶದ ಅತಿಶಯದಿಂದ ಭಾಂದ್ರ ಪ್ರಕಾಶ ಸಕಲವನ್ನು ತಿಳಿಯುತ್ತಾನೆ ಸರ್ವಜ್ಞನು ಎಲ್ಲವನು ಬಲ್ಲವನು ಸರ್ವೇತತ್ ಹಿ ಮನ್ಯತೆ ಮನ ತಿಳಿಯುತ್ತಾನೆ ಅಂಥೇಳಿ ಸ್ವಯಂ ತಾನಾಗಿಯೇ ಪ್ರಪಂಚ ಸಾರ ಸರ್ವಸ್ವಂ ಅನೇನ ಏವ ವಶೀಕೃತ ಹಾಗೆಯೇ ಪ್ರಪಂಚದ ಸಾರವೆಲ್ಲವನ್ನೂ ಕೂಡ ತನ್ನ ವಶವಾಗಿ ಮಾಡಿಕೊಂಡಿದ್ದಾನೆ ಹಾಗೆ ವಶ ಕಾಂತೌ ಎನ್ನತಕ್ಕಂಥ ಧಾತುವಿನಿಂದ ಶಿವ ಎನ್ನತಕ್ಕಂಥ ಶಬ್ದ ಬಂತು ಅಂತೇಳಿ ಕಾಂತಿ ಆಕರ್ಷಣೆ ಸೆಳೆಕೊಳ್ಳುವಂತಹದ್ದು ಪ್ರಪಂಚದ ಸಾರವೆಲ್ಲವೂ ಕೂಡ ಹಾಗಾಗಿ ಆ ಪರಮಾತ್ಮನ ಶರೀರದಲ್ಲಿ ಇದೆ ಹಾಗಾಗಿ ಅಂತಹ ಪರಮಾತ್ಮನಿಂದ ಆಮೇಲೆ ಸೃಷ್ಟಿ ಆಗ್ತದೆ ತಸ್ಮಸ್ ವಶೀಕರ್ತನಾಸ್ತಿ ಸ ಶಿವಸ್ಮೃತ ಯಥ ಸರ್ವೃಗಾಣಂಚ ಹಿಂಸಕೋ ಮೃಗಹಿಂಸಕ ಈ ಶಿವನನ್ನು ವಶೀಕರಣ ಮಾಡಿಕೊಳ್ಳೋರು ಯಾರೂ ಇಲ್ಲ ಹಾಗಾಗಿ ತಸ್ಮ ಅಶೀಕರ್ತ ನ ಶಿವ ಸ್ಮೃ ಹಾಗಾಗಿ ಅವನಿಗೆ ಶಿವ ವಶೀ ಎನ್ನತಕ್ಕಂಥ ಹೆಸರು ಅವನನ್ನು ವಶ ಮಾಡೋರು ಯಾರೇ ಇಲ್ಲ ಅವನೇ ಎಲ್ಲವನ್ನು ವಶ ಕ ವಶ ಮಾಡ್ತಕ್ಕಂಥವನು ಅಂತೇಳಿ ಹೀಗೆ ಕೃಷ್ಣ ಅಂತೇಳಿದರೆ ಆಕರ್ಷಕ ಆಕರ್ಷಣೆ ಮಾಡ್ತಕ್ಕಂಥ ಎಲ್ಲವನ್ನು ಸರ್ವಾಕರ್ಷಕ ಶಕ್ತಿ ಅಂತೇಳಿ ಹೇಳಿದ್ದಾರೆ ಅದು ಭಗವಂತನ ಇನ್ನೊಂದು ಹೆಸರು ಕೃಷ್ಣ ಅಂತೇಳಿ ಹೇಳಿದ್ರು ಆಕರ್ಷಣ ಶಕ್ತಿ ಇರತಕ್ಕಂಥವ ಶಿವ ವಶೀಕರಣ ಶಕ್ತಿ ಇರುವಂಥವರು ಇಡೀ ಪ್ರಪಂಚವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವ ಅಂತೇಳಿ ಅದು ಇನ್ನೊಂದು ಹೆಸರು ಭಗವಂತನ ಗುಣ ರೂಪ ನಾಮಗಳು ಬೇರೆ ಬೇರೆ ಇದ್ದರೂ ಕೂಡ ಉಪಾಧಿಗಳು ಕರ್ ಅವರ ಕರ್ಮ ಭಗವಂತನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವಾಯುವಾಗಿ ಬೀಸುತ್ತಾನೆ ಹಾಗೆ ಹೆಸರು ನಾಮ ನಾಮ ರೂಪ ಗುಣ ಇತ್ಯಾದಿಗಳಿಂದ ಬೇರೆ ಬೇರೆ ಇದನ್ನು ಪರಿವರ್ತನೆಯನ್ನು ಕಾಣುವಂಥದ್ದು ಭಗವಂತನ ರೂಪಗಳು ಅದು ಹೇಗೆ ಯಥಾ ಸರ್ವ ಮೃಗಾಣ ಹಿಂಸಕಃ ಮೃಗಹಿಂಸಕಃ ಅಂದರೆ ಎಲ್ಲವನ್ನು ವಶೀಕರಣ ಮಾಡೋದರಿಂದ ಶಿವನು ಅಂತೇಳಿ ಭಗವಂತ ಹೇಗೆ ಅಂತೇಳಿದರೆ ಸಿಂಹವು ಮಿಕ್ಕ ಎಲ್ಲ ಮೃಗಗಳನ್ನು ಹಿಂಸಿಸ್ತದೆ ಆದರೆ ಸಿಂಹವನ್ನು ಹಿಂಸಿಸುವ ಮೃಗ ಇಲ್ಲ ಸಿಂಹ ಮೃಗರಾಜ ಅಂತೇಳಿ ಅನಿಸಿದೆ ಸರ್ವಶ್ರೇಷ್ಠ ಎಲ್ಲ ಮೃಗಗಳಿಗಿಂತ ಅಂತೇಳಿ ಹಾಗಾಗಿ ಅದಕ್ಕೆ ಸಿಂಹ ಅಂಥೇಳಿ ಹೆಸರು ಅಂತೇಳಿ ನೋಡಿ ಉದಾಹರಣೆ ಒಳ್ಳೆಯ ಉದಾಹರಣೆ ವಶಿ ವಶ ಮಾಡುವಂಥ ಶಕ್ತಿ ಇರೋದರಿಂದ ಶಿವ ಎನಿಸಿಕೊಂಡ ಹೇಗೆಯೋ ಅದೇ ರೀತಿಯಲ್ಲಿ ಅಂದರೆ ಅದಕ್ಕೆ ಉದಾಹರಣೆ ಹೇಗೆ ಅಂತೇಳಿದರೆ ಹಿಂಸೆ ಮಾಡತಕ್ಕಂಥ ಶಕ್ತಿ ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡುವಂಥ ಶಕ್ತಿ ಇರತಕ್ಕಂಥದ್ದು ಸಿಂಹಕ್ಕೆ ಮೃಗರಾಜ ಹಾಗಾಗಿ ಹಿಂಸೆ ಎನ್ನುವಂಥದ್ದು ಸಿಂಹ ಅಂತೇಳಿ ಆಯಿತು ಅದೇ ರೀತಿಯಲ್ಲಿ ವಶ ಎನ್ನತಕ್ಕಂಥದ್ದು ಶಿವ ವಶಿ ಅಂದರೆ ಶಿವ ಅಂಥೇಳಿ ಆಯಿತು ಹಾಗಾಗಿ ಶಿವನನ್ನು ವಶವಾಗಿರಿಸುವವರು ಯಾರೂ ಇಲ್ಲದ ಕಾರಣ ಅವನು ವಶಿ ಅಂದರೆ ಶಿವನು ಅಂಥೇಳಿ ಅನಿಸ್ಕೊಂಡ ಅಿಂಸಾಮೃಗೋ ನಮತ್ ಸಿಂಹ ಇತ ಶಂ ಸುಖಮ ಆನಂದಮ ಇಕಾರ ಇನ್ನೂ ಇದೆ ಅರ್ಥ ಶಿವಶಬ್ಧದರ್ಥ ಶ ಅಂದರೆ ಶಂ ಅಂತೇಳಿ ಸುಖ ಆನಂದ ಅಂತೇಳಿ ಅರ್ಥ ಶಂ ಭದ್ರಂ ಶುಭಂ ಮಂಗಲಂ ಇ ಶ್ ಅಂತ ಹೇಳ್ತಾರೆ ಅಂದರೆ ಇತಿ ಶುಭಂ ಶ್ ಅಂದರೆ ಶುಭ ಶಂಕರ ಅಂದರೆ ಶುಭವನ್ನುಂಟು ಮಾಡುವ ಮಂಗಳವನ್ನುಂಟು ಮಾಡುವ ಹಾಗೆ ಈಗ ಶಂ ಅಂತ ಹೇಳಿದರೆ ಸುಖ ಆನಂದ ಅಂತೇಳಿ ಆಯಿತು ಆನಂದ ಸ್ವರೂಪ ನಿತ್ಯಂ ಸುಖಂ ನಿತ್ಯವಾದಂಥ ಆನಂದ ಅದು ಬ್ರಹ್ಮಾನಂದ ಪರಮಾನಂದ ಹ್ಞೂ ಅಂಥೇಳಿ ಹೇಳಿದ್ರೆ ಆತ್ಮಾನಂದ ಶಂ ನಿತ್ಯಂ ಸುಖಂ ಆನಂದಂ ಶಮ್ ಅಂತೇಳಿದರೆ ಅಷ್ಟು ನಿತ್ಯವು ಸುಖ ಸ್ವರೂಪವು ನಿತ್ಯ ಸ್ವರೂಪವು ನಿತ್ಯ ಅಂದರೆ ಯಾವಾಗಲೂ ಇರುವಂಥದ್ದು ಶಾಶ್ವತವಾದಂಥದ್ದು ನಾಶವಿಲ್ಲದ್ದು ಅಜರ ಅಮರ ನಿತ್ಯಂ ಸುಖಂ ಆನಂದಂ ಅದು ಶಂ ಇಕಾರ ಪುರುಷ ಸ್ಮೃತ ಇ ಅಂತೇಳಿದರೆ ಪುರುಷ ಅಂಥೇಳಿ ಅರ್ಥ ಹ್ಞೂ ಪುರುಷ ಅಂಥೇಳಿದರೆ ಪುರು ಪೂರ್ವದಲ್ಲಿಯೇ ಹಿಂದೆಯೇ ಶ ಶೇತೇ ಇದ್ದಾನೆ ಹ್ಞೂ ಮಲಗಿದ್ದಾನೆ ಎಲ್ಲ ಚರಾಚರಗಳೊಳಗೆ ಇದ್ದಾನೆ ಎಲ್ಲದರ ಮೊದಲು ಮೊದಲಾಗಿ ಇರತಕ್ಕಂಥವನು ಹಿಂದೆ ಪುರಾ ಹಿಂದೆಯೇ ಇದ್ದಾನೆ ಶ ಅಂತೇಳಿ ಇನ್ನೊಂದು ಶ್ರೇಷ್ಠ ಅಂತೇಳಿ ಅನ್ನುವಂಥ ಅರ್ಥ ಶ್ರೇಷ್ಠವಾದಂಥವನು ಪುರುಷ ಎಲ್ಲರಿಗಿಂತ ಅಂದರೆ ಆ ಭಗವಂತ ಹಾಗಾಗಿ ಅದು ಈಕಾರವಾಚ್ಯವಾದು ಶಮ್ ಅಂದರೆ ಸುಖ ಆನಂದ ನಿತ್ಯತ್ವವಾಚ್ಯವಾದರೆ ಈ ಅಂತೇಳಿದ್ರೆ ಪುರುಷ ಎಲ್ಲದರ ಮೂಲ ಅಂಥೇಳಿ ಆಮೇಲೆ ವಕಾರ ವಕಾರಶಕ್ತಿರ ಮೃತ ಮೇಲನ ಶಿವ ಉಚ್ಯತೆ ತಸ್ಮದೇವ ಸ್ವತ್ಮ ಶಿವಂ ಕೃತ್ ಅರ್ಚೇಚ್ಛಿವ ವಕಾರಕ್ಕೆ ವಕಾರಃ ಶಕ್ತಿ ಅಮೃತ ಮೇಲನ ಶಿವ ಉಚ್ಯತೆ ವಕಾರಕ್ಕೆ ಶಕ್ತಿ ಅಂತೇಳಿ ಹೇಳ್ತಕ್ಕಂಥ ಅರ್ಥ ಆಮೇಲೆ ಅಮೃತ ಮೇಲನ ಶಿವ ಉಚ್ಯತೆ ಅಕಾರಕ್ಕೆ ಅಮೃತ ಅಂತೇಳಿ ಅರ್ಥ ಹಾಗಾಗಿ ನಿತ್ಯ ಆನಂದ ಸ್ವರೂಪವಾದದ್ದು ಅದು ಶಮ್ ಆಮೇಲೆ ಈಕಾರಕ್ಕೆ ಪುರುಷ ಅಂತೇಳಿ ಅರ್ಥ ಅಲ್ಲಿಗೆ ಶಿ ಆಯಿತು ಶಾ ಅಂತೇಳಿದರೆ ಹಾಗೆ ಇ ಅಂತ ಹೇಳಿದರೆ ಹೀಗೆ ಆಯಿತು ಶಿ ಆಯಿತು ವ ಅಂತೇಳಿದರೆ ಶಕ್ತಿ ಹ್ಞೂ ಅಂದರೆ ಶಿವ ಶಬ್ದ ಅಂತೇಳಿದರೆ ಅದು ಆನಂದರೂಪ ಮತ್ತು ಸುಖ ಸ್ವರೂಪವಾದಂತಹ ಪರಮಾತ್ಮ ಪುರುಷ ಆಮೇಲೆ ನಿತ್ಯವಾಗಿರ್ತಕ್ಕಂಥ ಶಕ್ತಿ ಅಮೃತ ಮರಣವಿಲ್ಲದಿರತಕ್ಕಂತಹ ಶಕ್ತಿ ಅಂದರೆ ಶಕ್ತಿಯು ಶಕ್ತಿ ನಿತ್ಯತ್ವದ ನಿಯಮ ಅಂತೇಳಿದೆ ವಿಜ್ಞಾನದಲ್ಲಿ ಕೂಡ ಶಕ್ತಿಗೆ ನಾಶ ಅಂತೇಳಿ ಇಲ್ಲ ಶಕ್ತಿಯನ್ನು ನಾಶ ಮಾಡಲಿಕ್ಕಾಗೋದಿಲ್ಲ ಸೃಷ್ಟಿ ಮಾಡಲಿಕ್ಕೂ ಆಗೋದಿಲ್ಲ ಹೊಸದಾಗಿ ಇರತಕ್ಕಂಥ ಒಂದು ಶಕ್ತಿಯು ವ್ಯತ್ಯಾಸ ಹೊಂದತಕ್ಕಂತಹದ್ದು ವಿದ್ಯುತ್ತು ಬೆಳಕಾಗಬಹುದು ಅಥವಾ ಚಲನಶಕ್ತಿಯಾಗಿ ಫ್ಯಾನಾಗಿ ತಿರುಗಿಸ್ಬೋದು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಿಸಿಯಾಗಿ ಶಾಖಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಒಂದೇ ಶಕ್ತಿ ಪರಿವರ್ತನೆ ಆಗುವಂಥದ್ದು ಅಷ್ಟೇ ಶಕ್ತಿಯನ್ನು ಯಾವುದೋ ಒಂದು ರೂಪದಲ್ಲಿರತಕ್ಕಂಥ ಶಕ್ತಿನ ಇನ್ನೊಂದು ರೂಪಾಯಿ ಪರಿವರ್ತನೆ ಮಾಡುವಂಥದ್ದಷ್ಟೇ ವಿಜ್ಞಾನ ಕೂಡ ಹಾಗಾಗಿ ಅದು ನಿತ್ಯವಾದಂಥ ಅಮೃತವಾದಂಥದ್ದು ಶಕ್ತಿ ಅದು ವಕಾರ ಹೀಗೆ ಶಿವ ಅಂತೇಳಿದರೆ ಹಾಗೆ ನಿತ್ಯ ಸುಖಾನಂದ ಆನಂದ ಶಕಾರ ಆಮೇಲೆ ಪುರುಷ ಸ್ವರೂಪವಾಗಿರ ಇಕಾರ ಅದು ಶಿ ಆಯಿತು ಅಮೃತ ಸ್ವರೂಪವಾದ ಶಕ್ತಿ ಹೀಗೆ ಶಿವ ಅಂತೇಳಿ ಅವುಗಳ ಸೇರುವಿಕೆಯಿಂದ ಮೇಲನ ಶಿವ ಉಚ್ಯತಿ ಅವುಗಳ ಸೇರುವಿಕೆ ಸಮ್ಮೇಳನ ಮೇಲನ ಸೇರುವಿಕೆ ಮೇಲನ ಇವರು ಇರುವರ ಮೇಲನವನ್ನು ಬೋಧಿಸ್ತದೆ ಶಿವ ಎನ್ನುರ್ತಕ್ಕಂಥ ಶಬ್ದ ಹಾಗಾಗಿ ಅದರಲ್ಲಿ ಶಕ್ತಿಯ ಇದು ಕೂಡ ಇದೆ ಹಾಗಾಗಿ ಶಿವ ಮತ್ತು ಶಕ್ತಿ ಒಂದು ಒಂದು ಒಟ್ಟಿಗೆ ಇರತಕ್ಕಂಥದ್ದು ಹ್ಞೂ ಶಿವ ಅನ್ನತಕ್ಕಂಥದ್ದು ಒಂದು ತತ್ವವಾದರೆ ಶಕ್ತಿ ಅಂತ ಹೇಳಿದರೆ ಅದರಲ್ಲಿರತಕ್ಕಂತಹ ಶಕ್ತಿ ದೇವಿ ಅಂತೇಳಿ ಹೇಳಿದರೆ ಹ್ಞೂ ಒಂದು ತತ್ವ ಒಂದು ವಸ್ತು ಇದೆ ಈಗ ಉದಾಹರಣೆಗೆ ಒಂದು ಪೆನ್ನಿದೆ ಪೆನ್ನಿನಲ್ಲಿ ಬರೆಯುವ ಶಕ್ತಿ ಏನಿದೆ ಬರೆಯ ಒಂದು ಸೂರ್ಯ ಒಬ್ಬ ಇದ್ದಾನೆ ಅವನ ಶಾಖ ಅಥವಾ ಬೆಳಕಿನ ಕೊಡುವಂಥ ಶಕ್ತಿ ಅದಕ್ಕೂ ಸೂರ್ಯನಿಗೂ ಭಿನ್ನತೆ ಇಲ್ಲ ಎರಡು ಒಟ್ಟಿಗೆ ಇರತಕ್ಕಂಥದ್ದು ಹೀಗೆ ಶಿವ ಸೂರ್ಯ ಆದರೆ ಸೂರ್ಯನ ಬೆಳಕು ಶಾಖ ಇತ್ಯಾದಿ ಶಕ್ತಿ ಏನಿದೆ ಅದು ದೇವಿ ಅಥವಾ ಶಕ್ತಿ ಸ್ವರೂಪಿಣಿ ಹಾಗೆ ಆದ ತಾನು ಆ ಶಿವಸ್ವರೂಪನು ಅಂಥೇಳಿ ಭಾವಿಸಿ ಶಿವನನ್ನು ಪೂಜಿಸಬೇಕು ತಸ್ಮಾತ್ ಏವಂ ಸ್ವಂ ಆತ್ಮಾನಂ ತನ್ನ ಆತ್ಮನನ್ನು ಯಾಕೆಂದರೆ ಪುರುಷ ನಮ್ಮೊಳಗಿದ್ದಾನೆ ಎಲ್ಲರೊಳಗೆ ಸ್ತ್ರೀಯರೊಳಗೂ ಪುರುಷರೊಳಗೂ ಎಲ್ಲರೊಳಗಿರತಕ್ಕಂಥದ್ದು ಆ ಪುರುಷ ಪರಮ ಪುರುಷ ಎಲ್ಲ ಜೀವಿಗಳ ಒಳಗೆ ಎಲ್ಲ ನಿರ್ಜೀವಿಗಳೊಳಗೂ ಕೂಡ ಕಣ ಕಣದಲ್ಲಿ ಕೂಡ ಯಾಕಂತೇಳಿದರೆ ಪ್ರತಿಯೊಂದು ವೈಜ್ಞಾನಿಕವಾಗಿ ಕೂಡ ಒಂದು ಅಣುವಿನಲ್ಲಿ ಅನೇಕ ಪರಮಾಣುಗಳಿವೆ ಆ ಪರಮಾಣುವಿನ ಒಳಗೆ ಕೂಡ ಪ್ರೋಟಾನ್ ನ್ಯೂಟ್ರಾನ್ಗಳಿದ್ದರೆ ಅದರ ಸುತ್ತ ಎಲೆಕ್ಟ್ರಾನ್ ಸುತ್ತ ಬರ್ತಾಯಿದೆ ಹೇಗೆ ಅದು ಶಕ್ತಿ ಇಲ್ಲದೇ ನಡೆಯುವುದಿಲ್ಲ ಅಲ್ಲಿ ಶಕ್ತಿ ಇದೆ ಅಲ್ಲಿ ಒಂದು ಕಾಂತಶಕ್ತಿ ಇದೆ ಹಾಗಾಗಿ ಆ ಪರಮಾತ್ಮನ ಅಸ್ತಿತ್ವ ಅಣು ರಣೀಯಾನ್ ಮಹತೋ ಮಹಿಯಾಂ ಅಂತೇಳಿ ಹೇಳಿದಾಗ ಅವನು ಅಣುಗಿಂತಲೂ ಅಣು ಸೂಕ್ಷ್ಮ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮತಮನಾದನು ಆದವನು ಮಹತೋ ಮಹಿಯಾಂ, ದೊಡ್ಡದು ಯಾವುದು ನಮಗೆ ಕಾಣಿಸಿದ ಅದಕ್ಕಿಂತ ಎಲ್ಲದಕ್ಕಿಂತಲೂ ದೊಡ್ಡ ಬೃಹತ್ ಆದವನು ಅವನು ಹೀಗೆ ಶಿವನನ್ನು ಪೂಜಿಸಬೇಕು ಯಾಕಂದರೆ ನಮ್ಮೊಳಗೆ ಇರತಕ್ಕಂತಹ ಪ್ರಚೋದಕ ಶಕ್ತಿಯು ಅವನೇ ನಾವು ಕೇವಲ ಪಾಂಚಭೌತಿಕವಾದ ಶರೀರ ಹೊರಗಡೆ ಇರತಕ್ಕಂಥದ್ದು ಅದು ಕೂಡ ಅವನಿಂದಲೇ ಆಗಿರತಕ್ಕಂಥ ಸೃಷ್ಟಿ ಪಂಚಭೂತಗಳು ಅವನಿಂದಲೇ ಆಯಿತು ಅದರಿಂದ ಈ ಶರೀರ ಆಯಿತು ಅಂಥೇಳಿ ಸೋಹಂಭಾವದಿಂದ ಪೂಜಿಸಬೇಕು ಜಿಯೋ ದೇವ ಸದಾಶಿವ ಎನ್ನತಕ್ಕಂತಕ್ಕಂಥದ್ದು ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಅಜ್ಞಾನವೆಂಬ ಕೋಳೆಯನ್ನು ಕಳೆದು ಸೋಹಂಭಾವೇನ ಪೂಜೆಯೇತ್ ತಾನೇ ಅವನು ಅಂದ್ರೇನು ನಾನು ಅಂತೇಳಿ ಯಾವುದು ಇದೆ ಅಸ್ತಿತ್ವ ಅದು ಅವನೇ ಇದ್ದಾನೆ ನಾನು ಅಂತ ನಾನಲ್ಲ ಅದು ಅವನೇ ಎನ್ನತಕ್ಕಂಥ ಭಾವ ನಾನೇ ದೇವರು ಅಂತೇಳಿ ಈಗ ಹೇಳಿಕೊಳ್ಳುವಂಥದ್ದಲ್ಲ ಎಲ್ಲರೂ ಕೂಡ ನಾನೇ ದೇವರು ನಾನೇ ದೇವರು ಅಂತ ಆದರೆ ಭಗವಂತನೊಬ್ಬನೇ ಇರುವಂಥದ್ದು ಇರುವಿಕೆ ಅಂತೇಳಿ ಯಾವುದೇ ಜಗತ್ತಿನಲ್ಲಿ ಅದು ಅವನೇ ನಾನು ನಾನು ಅಂತೇಳಿ ನಾವು ಪ್ರತ್ಯೇಕವಾಗಿ ಆ ಭಗವಂತ ಪಾಂಚಭೌತಿಕವಾದ ಶರೀರದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ತೂರಿ ಒಂದು ಚೈತನ್ಯ ರೂಪದಲ್ಲಿ ಹೊರತು ಅಲ್ಲಿ ಇರತಕ್ಕಂಥದ್ದು ಅವನೇ ನಾನು ಎನ್ನತಕ್ಕಂಥದ್ದು ಏನಿಲ್ಲ ಅಹಂ ನಿರ್ಮೂಲನೆಯ ಮೋಕ್ಷಕ್ಕೆ ಸಾಧನ ಎನ್ನತಕ್ಕಂಥ ತಸ್ಮಾದು ಧೂಲನಂ ಪೂರ್ವಂ ಪೂರ್ವ ಧಾರಯೇತ್ ಪರಂ ಪೂಜಾಕಾಲೇತು ಸಜಲಂ ಶುದ್ಧ್ಯರ್ಮ ನಿರ್ಜಲಂ ಭವೇತ್ ಇನ್ನು ಬಸ್ಮ ಭಸ್ಮಧಾರಣೆಯ ಬಗ್ಗೆ ಮುಂದೆ ಬರ್ತದೆ ಅದನ್ನು ಮುಂದೆ ನೋಡೋಣ ಹರಿ ಶಿವಾರ್ಪಣಮಸ್ತು ಓಂ ತತ್ಸತ್